ವಿಎನ್ ನರಸಿಂಹಂಗಾರ್ಯರು ಹಿಂದಿನ ಕಾಲದ ಪ್ರಮುಖ ಮೈಸೂರಿಗರಲ್ಲಿ ಬಹು ಪ್ರಸಿದ್ದರಾದವರು ವಿ ಎನ್ ನರಸಿಂಹಂಗಾರ್ ಎಂಬುವರು ಇವರಿಗೆ ಮೀಸೆ ನರಸಿಂಹಿಂಗಾರ್ಯರೆಂದು ಹೆಸರಿತ್ತು ಕಾರಣವೇನೆಂದರೆ ಶ್ರೀ ವೈಷ್ಣವ ಬ್ರಾಹ್ಮಣರಲ್ಲಿ ಸಾಮಾನ್ಯವಾಗಿ ಅದುವರೆಗೂ ರೂಢಿಯಲ್ಲಿಲ್ಲದಿದ್ದ ಮೀಶೆಯ ಪದ್ದತಿಯನ್ನು ಮೊದಲು ಮಾಡಿದವರು ಈ ನರಸಿಂಹಿಂಗಾರ್ಯರು ಇವರು ಹೆಬ್ಬಾ ಶ್ರೀ ವೈಷ್ಣವರು ಬ್ರಿಟಿಷ್ ಕಮಿಷನರುಗಳ ಕಾಲದಲ್ಲಿ ವಿದ್ಯೆಯ ಸಾಮರ್ಥ್ಯಗಳಿಂದ ಅಷ್ಟಿಷ್ಟು ಮುಂದೆ ಬಂದಿದ್ದವರು ಹೆಬ್ಬಾ ಶ್ರೀ ವೈಷ್ಣವರು ಮೊದಮೊದಲು ಹೆಸರಾದವರು ಸಾಹುಕಾರ್ ರಾವ್ ಬಹದ್ದೂರ್ ಗರುಡಾಚಾರ್ಯರ ತಾತ ಗರುಡಾಚಾರ್ಯರು ಪೈಮಾಸ್ತಿ ವೆಂಕಟಾಚಾರ್ಯರು ಕೋಲಾರದ ಡೆಪ್ಯೂಟಿ ಕಮಿಷನರ್ ಕೃಷ್ಣಂಗಾರ್ಯರು ಬಕ್ಷಿ ತಿಮ್ಮಪ್ಪನವರು ಬಕ್ಷಿ ಶಿಂಗಪ್ಪನವರು ಬಿ ವೆಂಕಟಪತಯ ಪತಹಿಂಗಾರ್ಯರು ವಿಎನ್ ನರಸಿಂಹಿಂಗಾರ್ಯರು ಇತ್ಯಾದಿ ನರಸಿಂಹಿಂಗಾರ್ಯರು ಸಂಸ್ಕೃತ ಬಲವರು ರಸಿಕರು ಪರಿಹಾಸಶೀಲರು ಇವರು ದಿವಾನ್ ಶೇಷಾದ್ರಯ್ಯರ ಕಾಲದಲ್ಲಿ ಡೆಪ್ಯೂಟಿ ಕಮಿಷನರ್ ಪದವಿಗೆ ಹತ್ತಿ ಕೆಲಕಾಲ ಅರಮನೆಯ ಕಂಟ್ರೋಲರ್ ಆಗಿದ್ದರು ಶೇಷಾದ್ರಿ ಅಯ್ಯರಿಗೂ ಇವರಿಗೂ ವಿರಸವೆಂದು ಪ್ರಸಿದ್ದಿ ಅಯ್ಯರ ಮದ್ರಾಸ್ ಪಾರ್ಟಿ ಅಯಂಗಾರಿಯರು ಮೈಸೂರು ಪಾರ್ಟಿ ಬಹುಶಃ ಈ ಕಾರಣದಿಂದಲೋ ಏನೋ ಅಯಂಗಾರಿಯರು ಇನ್ನು ಮೇಲ್ದರ್ಜೆಗೆ ಏಳಲು ಅವಕಾಶವಾಗಲಿಲ್ಲ ಅವರು ಯಾವುದೋ ಸಂದರ್ಭದಲ್ಲಿ ರೈಲು ದಾರಿಯ ಮೇಲೆ ನಡೆದೋ ಕುದುರೆಗಾಡಿಯಲ್ಲೋ ಬಂದರೆಂಬ ಆಪಾದನೆಯ ಮೇಲೆ ಸರಕಾರ ಅವರನ್ನು ದಂಡಿಸಲು ಪ್ರಯತ್ನಿಸುತ್ತಂತೆ ಈ ತಂದ ಸಂದರ್ಭದಲ್ಲಿ ನರಸಿಂಹ ಅಯ್ಯಂಗಾರ್ಯರು ಕೆಲಸದಿಂದ ನಿವೃತ್ತರಾಗಬೇಕಾಯಿತು ಇದು ನಾನು ಕೇಳಿರುವ ಕತೆ ಇದನ್ನು ಯಾರಾದರೂ ಸಮಗ್ರವಾಗಿ ತಿಳಿಸಿದರೆ ನಾನು ಕೃತಜ್ಞನಾಗಿರುತ್ತೇನೆ ನರಸಿಂಹಂಗಾರ್ಯರು ನಿವೃತ್ತಿ ಹೊಂದಿದ ಕಾರಣದಿಂದ ತಮ್ಮ ಆತ್ಮವನ್ನು ಕುಗ್ಗಿಸಿಕೊಂಡವರಲ್ಲ ಎಂದು ಮಾತ್ರ ನಾನು ಖಂಡಿತವಾಗಿ ಹೇಳಬಲ್ಲೆ ಅವರನ್ನು ಒಂದೆರಡು ಸಾರಿ ನೋಡುವ ಯೋಗ ನನ್ನ ಪಾಲಿಗೆ ಬಂದಿತ್ತು. ಮೈಸೂರು ಟೈಮ್ಸ್ ಅವರ ಮನೆ ಇದ್ದದ್ದು ಬೆಂಗಳೂರು ಮುನಿಸಿಪಲ್ ಆಫೀಸಿನ ಎದುರಿಗೆ ಯುನೈಟೆಡ್ ಇಂಡಿಯಾ ಕಟ್ಟಡ ವಿರುವ ಜಾಗದಲ್ಲಿ ಭಾರಿ ಮನೆ ಅದರ ದಕ್ಷಿಣ ಪಾರ್ಶ್ವದಲ್ಲಿ ಈಗ ಕೆನರಾ ಬ್ಯಾಂಕಿನ ಕಟ್ಟಡವಿರುವ ಕಡೆ ಇದ್ದದ್ದು ಎಸ್ಎನ್ ರಾಮಸ್ವಾಮಯಂಗಾರ್ಯರ ಮನೆ ರಾಮಸ್ವಾಮಿಮಯಂಗಾರ್ಯರ ಅಳಿಯಂದಿರು ಶಾಮಣ್ಣನವರು ವಿಎನ್ ನರಸಿಮಯಂಗಾರ್ಯರ ಎರಡನೆಯ ಮಗ ನಸಿಂಹಯ್ಯಂಗಾರ್ಯರು ರಾಮಸ್ವಾಮಯ್ಯಂಗಾರ್ಯರು ಬೀಗರಾಗಿದ್ದಕ್ಕಿಂತ ಹೆಚ್ಚಾಗಿ ಸ್ನೇಹಿತರಾಗಿದ್ದರು ಇಬ್ಬರಿಗೂ ಇಂಗ್ಲಿಷ್ನಲ್ಲಿ ಸಮರ್ಥರೇಮಾ ಪ್ರಸಿದ್ಧಿ ನಾನು ರಾಮಸ್ವಾಮಯ್ಯಂಗಾರ್ಯರಿಗೆ ಮೈಸೂರು ಟೈಮ್ಸ್ ಪತ್ರಿಕೆಯ ಚಾಲನೆಯಲ್ಲಿ ಸಹಾಯಕ ಅಸಿಸ್ಟೆಂಟ್ ಎಡಿಟರ್ ಈ ಕಾರಣದಿಂದ ರಾಮಸ್ವಾಮಯ್ಯಂಗಾರ್ಯರ ಮನೆಗೆ ವಾರಕ್ಕೆ ಎರಡು ಸಾಲ ಹೋಗುತ್ತಿದೆ ಒಂದು ಸಾರಿ ಮೈಸೂರು ಟೈಮ್ಸ್ ಪತ್ರಿಕೆಯ ಯಾವುದೋ ಲೇಖನದಲ್ಲಿ ಒಂದು ಸಂಸ್ಕೃತ ಪದ್ಯವನ್ನು ಉದಾಹರಣೆ ಮಾಡಿದೆ ಅಸ್ಥಿ ಸ್ವಾದ ವಸಿತುಂ ವಾಸೋನವಶ್ಚಾರಿ ಧರ್ತು ಸಂತಿ ಭೂಷಣಾನಿ ಶತಃ ನತ್ವಸ್ತಿ ದೀರ್ಜೀವಿ ಸರ್ವಸುಲಭೆ ಕರ್ಮೈಕಲಭ್ಯೆ ಪದೇ ಪ್ಯಾಸಂತ ವೈತೈವ ಸೇವಕ ಇತಿ ಸ್ವಾಮೀತಿ ಧರ್ಮೇದಸ ಎಂತ ದಡ್ಡರಯ್ಯ ದೇವತೆಗಳು ಅವರಿಗೆ ಸವಿಯಲಿಕ್ಕೆ ಅಮೃತವಿದೆ ವಾಸ ಮಾಡಲು ಸ್ವರ್ಗಲೋಕವಿದೆ ಧರಿಸಿಕೊಳ್ಳುವುದಕ್ಕೆ ಸಾವಿರಾರು ಆಭರಣಗಳಿವೆ ಬದುಕುವುದಕ್ಕೆ ಬುದ್ಧಿ ಇಲ್ಲವಲ್ಲ ಅವರಿಗೆ ದೊರೆತಿರುವ ಪದವಿಯಾದರೂ ಯಾರು ಬೇಕಾದರೂ ಅಲ್ಲಿ ಇನ್ನೊಬ್ಬರ ಶಿಫಾರಸು ಬೇಕಿಲ್ಲ ಸತ್ಕರ್ಮ ಮಾಡಿದರೆ ಸಿದ್ಧವಾಗಿರುತ್ತದೆ ಆ ಪದವಿ ಹೀಗೆ ಯಾವ ಇಲ್ಲದೆ ಆಕೋ ಲೋಕದಲ್ಲಿ ಈ ದೇವತೆಗಳು ಅವನು ದೊರೆ ಇವನು ಸೇವಕ ಎಂದುಕೊಂಡು ವ್ಯರ್ಥವಾಗಿ ಪ್ರಯಾಸ ಪಡುತ್ತಾರಲ್ಲ ಇದೆಂಥ ಸ್ವರ್ಗಲೋಕದಲ್ಲಾದರೂ ಸಮಾನತ್ವವಿಲ್ಲವಲ್ಲ ವಾಸ್ತವವಾಗಿ ನೋಡಿದರೆ ಅಲ್ಲಿಯ ಸೌಭಾಗ್ಯ ಕೇವಲ ಮೆರಿಟ್ ಯೋಗ್ಯತೆಗೆ ದೊರೆಯತಕ್ಕದ್ದು ಶಿಫಾರಸಿನಿಂದಾಗಲೀ ಕೋಮುವಾರು ಹಕ್ಕುದಾರಿಕೆಯಿಂದಾಗಲಿ ದೊರೆಯತಕ್ಕದ್ದಲ್ಲ ಹಾಗಿದ್ದರೂ ಅಲ್ಲಿ ಕೂಡ ಇಂದ್ರನು ರಾಜ ಅಗ್ನಿಯುದೂತ ಮೊದಲಾದ ಭೇದಗಳನ್ನಿಟ್ಟುಕೊಂಡಿದ್ದಾರಲ್ಲ ಎಂತ ದಡ್ಡರು ಈ ಶ್ಲೋಕವನ್ನು ವಿಎನ್ ರಸಂ ನರಸಿಂಹಯ್ಯಂಗಾರ್ಯರು ಓದಿ ಆ ಲೇಖಣಿ ಬರೆದವನನ್ನು ತಾವು ನೋಡಬೇಕೆಂದು ರಾಮಸ್ವಾಮಯಂಗಾರ್ಯರಿಗೆ ಹೇಳಿದರಂತೆ ಇದೇ ರೀತಿ ಮೈಸೂರಿನ ಎಂ ವೆಂಕಟ ಕೃಷ್ಣಯ್ಯನವರಿಗೂ ಹೇಳಿದರಂತೆ ಈ ವರ್ತಮಾನವನ್ನು ಕೇಳಿ ನನಗೂ ಮನಸ್ಸು ಹಿಗ್ಗಿತು ಇನ್ನೊಂದಾವರ್ತಿ ನರಸಿಂಹಂಗಾರ್ಯರು ಮೈಸೂರಿನಿಂದ ಬೆಂಗಳೂರಿಗೆ ಬಂತು ರಾಮಸ್ವಮಯಾರ್ಯರಲ್ಲಿಗೆ ದಯಮಾಡಿಸಿದಾಗ ರಾಮಸ್ವಾಮಯಂಗಾರ್ಯರು ನನ್ನನ್ನು ನರಸಿಂಹಯ್ಯಂಗಾರ್ಯರಿಗೆ ಪರಿಚಯ ಮಾಡಿಸಿದನು ಆ ವೇಳೆಗೆ ನಾನು ನರಸಿಂಹಿಂಗಾರ್ಯರನ್ನು ಕುರಿತು ಕೆಲವು ಕಥನಗಳನ್ನು ಕೇಳಿದ್ದೆ ಮುಖತಃ ಕಂಡಾಗ ಹೆಚ್ಚು ಮಾತುಕತೆಯಾಡುವ ಸಲಿಗೆ ನನಗೆ ಬರಲಿಲ್ಲ ದೊಡ್ಡವರಲ್ಲಿ ಭಯ ವಿನಯಗಳಿಂದ ನಡೆಯತಕ್ಕದ್ದೆಂಬುದನ್ನು ನನ್ನ ಹಿರಿಯರು ನನಗೆ ಕಲಿಸಿದರು ಸುಧಾರಕ ನರಸಿಂಹಾರ್ಯರು ಕೊಂಚ ಕೊಂಚ ಸಮಾಜ ಸುಧಾರಕರು ಸೋಷಿಯಲ್ ರಿಫಾರ್ಮರ್ ಈ ಮನ ಒಂದು ಲಾಂಛನ ಅವರ ಮೀಶೆ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 ಸೆನ್ಸಸ್ ಕಮಿಷನರ್ ಆಗಿದ್ದರು ಆಗ ಒಂದಾನೊಂದು ಪಂಗಡದವರು ಬಹುಶಃ ವಿಶ್ವಕರ್ಮದವರೋ ಏನೋ ತಮ್ಮನ್ನು ಬ್ರಾಹ್ಮಣ ವರ್ಗದಲ್ಲಿ ಸೇರಿಸುವಂತೆ ಹುಕುಂ ಆಗಬೇಕೆಂದು ಸರ್ಕಾರಕ್ಕೆ ಅರ್ಜಿ ಬರೆದುಕೊಂಡಿದ್ದರು ಸರ್ಕಾರದಿಂದ ಅದು ಸೆನ್ಸಸ್ ಕಮಿಷನರಿಗೆ ಬಂತು ಸೆನ್ಸಸ್ ಕಮಿಷನರ್ ಆದ ನರಸಿಂಹಾರಿಯರು ತಮ್ಮ ಆಫೀಸಿನ ಮುಂದೆ ನೋಟಿಸ್ ಬೋರ್ಡ್ನಲ್ಲಿ ಒಂದು ಜಾಹೀರಾತನ್ನು ಪ್ರಕಟ ಮಾಡಿಸಿದರು ಹೀಗೆ ಸೆನ್ಸಸ್ ವಿಷಯದಲ್ಲಿ ಅಹವಾಲು ಹೇಳಿಕೊಳ್ಳಬೇಕೆಂದಿರುವವರು ಹದಿನೈದನೇ ತಾರೀಕು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸೆನ್ಸಸ್ ಕಮೀಷನರ್ ಆಫೀಸಿಗೆ ಬಂದು ಅವರು ತಿಳಿಸುವ ವೇಳೆಗೆ ಕಮಿಷನರ್ ಭೇಟಿ ಮಾಡಬಹುದು ಇತ್ಯರ್ಥ ಈ ಜಾಹೀರಾತಿನ ಪ್ರಕಾರ ಗೊತ್ತಾದ ಹೊತ್ತಿಗೆ ಜನ ಬಹುಮಂದಿ ಸೇರಿದರು. ಕಮಿಷನರ ಜವಾನ ಬಾಗಿಲಲ್ಲಿ ನಿಂತು ಮೂರು ಸಾರಿ ಕೂಗಿದ ಹೀಗೆ ಬ್ರಾಹ್ಮಣರು ಕಮಿಷನರ್ ಸಾಹೇಬರನ್ನು ನೋಡಲು ಈಗ ಬರಬಹುದು ಕಮಿಷನರು ಹೋದವರು ಯಾರೂ ಇರಲಿಲ್ಲ ಆಮೇಲೆ ಅದೇ ಜವಾನ ಇತರರು ನೋಡಬೇಕಾದಲ್ಲಿ ಬರಬಹುದು ಎಂದ ಇತರರು ಯಾರು ಯಾರೋ ಹೋದರು ಮೇಲೆ ಹೇಳಿದ ಅರ್ಜಿದಾರರು ಅವರ ಪೈಕಿ ಇದ್ದರು ಈ ಅರ್ಜಿದಾರರು ತಮ್ಮನ್ನು ಬ್ರಾಹ್ಮಣ ವರ್ಗದಲ್ಲಿ ಎನ್ನುತ್ತಲೇ ಕಮಿಷನರು ಆ ವಿಚಾರ ಮುಗಿದು ಬ್ರಾಹ್ಮಣರಾದರೂ ಆಗಲೇ ಒಳಕ್ಕೆ ಬಂದಿರಬೇಕಾಗಿತ್ತು ಎಂದರು ಅಲ್ಲಿಗೆ ಮುಗಿಯಿತು ಆ ಪ್ರಶ್ನೆ ವಾಗ್ವಿಜೃಂಭಣೆ ನರಸಿಂಹಾರ್ಯರು ಮಾಡಿದ ಒಂದು ರಾಜಕೀಯ ಭಾಷಣವನ್ನು ಕುರಿತು ಒಂದು ಟೀಕೆಯ ಮಾತು ಅವಶ್ಯವಾಗಿದೆ ಸಾವಿರದ ಒಂಬೈನೂರ ದಿವಾನ್ ವಿಪಿ ಮಾಧವರಾಯರು ಮೈಸೂರು ಶಾಸನ ಸಭೆಯನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಸ್ಥಾಪನೆ ಮಾಡಿಸಿದ್ದರಷ್ಟೇ ಆ ಸಭೆಗೆ ನರಸಿಂಹಾರ್ಯರನ್ನು ಒಬ್ಬ ಸದಸ್ಯರನ್ನಾಗಿ ಸರ್ಕಾರದವರು ನೇಮಿಸಿದರು ಮತ್ತು ಆ ಸಭೆಯ ಮೊಟ್ಟಮೊದಲ ಅಧಿವೇಶನದಲ್ಲಿ ವೃತ್ತಪತ್ರಿಕೆಗಳ ನಿರ್ಬಂಧದ ಮಸೂದೆಯನ್ನು ಆಲೋಚನೆಗಿರಿಸಿದರು ಮೈಸೂರು ನ್ಯೂಸ್ ಪೇಪರ್ಸ್ ರೆಗ್ಯುಲೇಷನ್ ಆ ಮಸೂದೆಯನ್ನು ಅನುಮೋದಿಸಿ ನರಸಿಂಹಾರ್ಯರು ಮಾಡಿದ ಭಾಷಣ ಪ್ರಗತಿ ವಿರೋಧವಾಗಿ ಪ್ರಜಾಸ್ವಾತಂತ್ರ್ಯಕ್ಕೆ ವಿರೋಧವಾಗಿ ವಿಜೃಂಭಿಸಿತು ನರಸಿಂಹಾರ್ಯರ ವಾಕ್ಯ ಸರಣಿ ವಿಜೃಂಭಣೆ ಎಂಬ ಮಾತನ್ನು ಅಪೇಕ್ಷಿಸುತ್ತದೆ ಅದು ಇಂಗ್ಲಿಷ್ ಶೈಲಿಯಲ್ಲಿ ಕಟುವಾಗಿ ಪಟುವಾಗಿ ತೀವ್ರವಾದ ಖಂಡನೆಯೊಳಗೊಂಡದ್ದಾಗಿ ಪ್ರೌಢವೆನಿಸುವಂತಿತ್ತು ಅವರು ಅನೇಕ ದೊಡ್ಡ ದೊಡ್ಡ ಮಾತುಗಳನ್ನು ಪ್ರಯೋಗಿಸಿದ್ದರು ಅದರ ಜೊತೆಗೆ ಪತ್ರಿಕಾಕರ್ತರನ್ನು ಹಾಸಿಗೆ ಗುರಿ ಹೀಗೆ ಈಗ ನ್ಯೂಸ್ ಪೇಪರ್ ಕೆಲಸಕ್ಕೆ ಬರುವ ಜನ ಎಂತವರು ಅರ್ಧ ಕಲಿತವರು ಪೂರ್ಣ ವಿದ್ವಾಂಸರಲ್ಲ ಅಕ್ಷರಜ್ಞಾನ ಮಾತ್ರ ಇರುವವರು ಪ್ರೌಢರಲ್ಲ ಹಳೆಯ ಗಾದೆ ಈ ಒಂದುಂಟಲ್ಲ ಭಗ್ನಾ ಭಾಗವತ ಭವಂತಿ ಬೇರೆ ಕಸಬು ಉದ್ಯೋಗ ಎಲ್ಲಾ ಬಿತ್ತು ಆಗ ಜೀವನೋಪಾಯಕ್ಕಾಗಿ ಭಾಗವತರಾಗಿ ಹರಿಕತೆ ಮಾಡಬರುತ್ತಾರೆ ಯಾರು ನೈಜವಾದ ಜನಪ್ರೀತಿಯಿಂದ ಸೇವೋತ್ಸಾಹದಿಂದ ದೇಶ ಕಾರ್ಯ ಕಾರ್ಯಕ್ಕೆ ತೊಡಗಿರುತ್ತಾರೋ ಅಂಥವರನ್ನು ಹೀಗೆ ಅಪಹಾಸಕ್ಕೆ ಗುರಿಪಡಿಸುವುದು ಅನುಚಿತವೆಂದು ಬಹುಮಂದಿ ನರಸಿಂಹಾರ್ಯರನ್ನು ಖಂಡಿಸಿದ್ದುಂಟು ಅದನ್ನು ಕೇಳಿ ನರಸಿಂಹಂಗಾರ್ಯರು ನಕ್ಕದ್ದುಉು ಒಂದು ಪ್ರವೃತ್ತಿ ಅವರು ಅರಮನೆಯ ಕಂಟ್ರೋಲರಾಗಿದ್ದಾಗ ಒಂದು ಸಾರಿ ಅರಮನೆಯ ಕೆಲಸದಲ್ಲಿದ್ದ ಒಬ್ಬ ಚಾಕರನ ಹೆಂಡತಿ ತನ್ನ ಗಂಡ ಮೃತಪಟ್ಟ ಮೇಲೆ ತನಗೆ ಜೀವನೋಪಾಯ ತಪ್ಪಿಹೊಯ್ದೆಂದು ತನ್ನ ದಾರಿದ್ರ್ಯವನ್ನು ಹೇಳಿಕೊಳ್ಳಲು ನರಸಿಂಹಂಗಾರ್ಯರ ಬಳಿ ಬಂದಿದ್ದರಂತೆ ಆಕೆಯ ಕಥೆಯನ್ನು ಅಯ್ಯಂಗಾರ್ಯರು ಕೇಳಿದರು ನೀನು ಇನ್ನು ಚಿಕ್ಕ ಮತ್ತೆ ಏಕೆ ಮದುವೆ ಮಾಡಿಕೊಳ್ಳಬಾರದು ಆಕೆ ನನ್ನನ್ನು ಯಾರು ಮಚ್ಚಿಕೊಳ್ಳುತ್ತಾರೆ ನೀವೇ ದೊಡ್ಡ ಮಾಡಬೇಕು ಇದು ಕತೆ ನಿಜವೋ ಸುಳ್ಳೋ ನಾನು ಹೇಳಲಾರೆ ಕತೆ ಎಂದೇ ಇಟ್ಟುಕೊಂಡರು ಅದು ನರಸಿಂಹಯ್ಯಂಗಾರ್ಯರ ಯಾವುದೋ ಒಂದು ಪ್ರವೃತ್ತಿಯ ಸೂಚಕವೆಂದು ಇಷ್ಟವಿರುವವರು ಭಾವಿಸಬಹುದು ಸ್ವಭಾವೋದ್ಯೋತಕವಾದ ಕಥೆಯದು ನರಸಿಂಹಂಗಾರ್ಯರ ಇಂಗ್ಲಿಷ್ ಬರವಣಿಗೆಯ ಶೈಲಿ ಸೊಗಸಾದದ್ದು ಆ ಕಾಲದ ಜನ ಮೆಚ್ಚಿಕೊಂಡಂತಾದ್ತು ಅವರು ಮೈಸೂರು ಟೈಮ್ಸ್ ಪತ್ರಿಕೆಯಲ್ಲಿ ವೋ ಸೀನ್ಸ್ ರಿವಿಸಿಟೆಡ್ ಹಿಂದೆ ನೋಡಿದ್ದ ಸ್ಥಳಗಳಿಗೆ ಬರಬೇಕು ಎಂಬ ಶೀರ್ಷಿಕೆಯಲ್ಲಿ ವರ್ಣನ ವರ್ಣನ ಲೇಖನಗಳನ್ನು ಬರೆಯುತ್ತಿದ್ದರು ಅವರು ತಾವು ಹಿಂದೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದರೋ ಆ ಊರುಗಳ ಮತ್ತು ಅವರಿಗೆ ಅಲ್ಲಿ ಆಗಿದ್ದ ಅನುಭವಗಳ ಚಿತ್ರಗಳ ಆ ಲೇಖನಗಳಲ್ಲಿದ್ದವು ಚಿತ್ರಗಳು ಆ ಬೆಂಗಳೂರಿನಲ್ಲಿ ಅಪ್ರಸಿದ್ಧ ಪತ್ರಿಕೆಯಲ್ಲಿ ಬಂದ ಆ ಲೇಖನಗಳನ್ನು ಬೊಂಬಾಯಿ ಕಲ್ಕತ್ತಾ ಪಟ್ಟಣಗಳ ಪ್ರಸಿದ್ಧ ಪತ್ರಿಕೆಗಳು ಕೂಡ ಮನ್ನಿಸಿ ಸ್ವಾರಸ್ಯವಾದ ವಾಕ್ಯಗಳನ್ನು ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಪುನಃ ಮಾಡಿದವು ಅಂತಹ ಪತ್ರಿಕೆಗಳಲ್ಲಿ ಬೊಂಬಾಯಿಯಲ್ಲಿ ಕೆ ನಟರಾಜನ್ ಅವರು ನಡೆಸುತ್ತಿದ್ದ ದಿ ಇಂಡಿಯನ್ ಸೋಷಿಯಲ್ ರಿಫಾರ್ಮರ್ ಎಂಬ ಸುಪ್ರಸಿದ್ಧ ಪತ್ರಿಕೆ ಅದು ಶೈಲಿಯಲ್ಲೂ ಅಭಿರುಚಿಯಲ್ಲೂ ಶ್ರೇಷ್ಠವರ್ಗದು ಹಾಗೆ ಪ್ರಕಟವಾದ ರಸವತ್ತಾದ ಲೇಖನಗಳಲ್ಲಿ ಒಂದು ಅರಾಬಿ ನಂಜುಂಡಿ ಎಂಬಾಕೆಯನ್ನು ಕುರಿತದ್ದು ನಂಜುಂಡಿ ಎಂಬಾಕೆಯ ಅಂಗಾಂಗ ಸೌಷ್ಠವನ್ನೂ ನರಸಿಂಗರಾಯರು ಮಿತಪದಗಳಲ್ಲಿ ಚಿತ್ರಿಸಿ ವಾಚಕರ ಮನಸ್ಸಿನ ಮೇಲೆ ಆ ವ್ಯಕ್ತಿಯ ರೂಪ ಮುದ್ರಿತವಾಗುವಂತೆ ಮಾಡಿದರು. ಆ ಪುಣ್ಯಾತ ತನ್ನ ತೋಳಿನ ಮೇಲೆ ಹಚ್ಚೆ ಹಾಕಿಸಿಕೊಂಡಿದ್ದಳಂತೆ ಹೀಗೆ ಈ ದೇಹ ಗಾಡಿಪಾಳ್ಯದ ಶ್ಯಾಮರಾಯರದು ಎಂದು ಗಾಡಿಪಾಳ್ಯ ಎಂಬುದು ಚಾಮರಾಜನಗರ ಪ್ರಾಂತದಲ್ಲೋ ಮತ್ತೆಲ್ಲೋ ಇದೆಯಂತೆ ಆ ನಂಜುಂಡಿ ಎಂಬಾಕೆ ಪತಿವ್ರತಾ ಶಿರೋಮಣಿ ಎಂದು ವಿಎನ್ ನರಸಿಂಹಂಗಾರ್ಯರ ಚಿತ್ರಣದಿಂದ ಹೊರಪಡುತ್ತದೆ ಮೇಲೋಟಕ್ಕೆ ಕೆಸರೆಂದು ಕಾಣುವುದರಲ್ಲಿ ಕಮಲದ ಮೊಗ್ಗನ್ನು ಗುರುತಿಸುವುದು ರಸಿಕತೆ ನರಸಿಂಹಂಗಾರ್ಯರ ಬರವಣಿಗೆಗಳ ಬಹುಕಾಲ ಬರವಣಿಗೆಗಳು ಬಹುಕಾಲ ಜನಕ್ಕೆ ಸ್ವಾರಸ್ಯಕರಗಳಾದವೆಂದು